जय जननी सुरेश रासा जनकुदरण्युश अव अद ना असल अभव दैवी भोग अदस्सुम कृष्णन अग्रह दि अल भक्तरू ಹೊಂದಿದ್ರು ಅದರಲ್ಲಿ ಯಾವ ಸ್ವಾರ್ಥವೂ ಇಲ್ಲ ಯಾವ ದೇಹದ ಸೌಖ್ಯದ ಬಗ್ಗೆಯೂ ಎಚ್ಚರ ಇಲ್ಲ ತನ್ನನ್ನು ತಾನು ಭಗವಂತನಲ್ಲಿ ಕಳ್ಕೊಂಡು ಅವನ ಪಾರಮ್ಯವನ್ನು ಅನುಭವಿಸ್ತಾ ಅವನ ದಾಸ್ಯದಲ್ಲಿ ಅವನ ಅನುಗ್ರಹದಲ್ಲಿ ಅವನ ಮಡಿಲಲ್ಲಿ ಇದ್ದೇವೆ ಎನ್ನುವ ಅನನ್ಯವಾದ ಸಮರ್ಪಣೆಯ ಭಾವ ಅದು ಆ ಭಾವದಲ್ಲಿ ರಥರಾದವರಿಗೆಲ್ಲರೂ ಎಲ್ಲರಿಗೂ ರಮಣವನ್ನ ಆನಂದವನ್ನ ಜೀವದ ಆನಂದ ಅದು ಅದು ಹೊರಗಿನಿಂದ ದೈಹಿಕ ಆನಂದ ಅಲ್ಲ ಅದು ಜೀವಗಳ ಬೆರೆಯುವಿಕೆ ಅನ್ನುವ ಕ್ರಿಯೆಯಲ್ಲಿ ತೊಡಗಿದ ಅತ್ಯಂತ ಉತ್ತಮವಾದ ಸ್ಥಿತಿಯನ್ನ ಭಕ್ತೆಯರಾಗಿ ಪ್ರಾಣಿ ಪಕ್ಷಿಗಳು ಕೂಡ ಕಲ್ಲಿನರಾಗುವ ಆಕೃಷ್ಣನ ಕೊಳಲ ಕಾನಕ್ಕೆ ಮೈಸೋತು ಮನಸೋತು ಒಪ್ಪಿಸಿಕೊಂಡಂತಹ ಹೊತ್ತಿಗೆ ಭಗವಂತ ಇವರು ಯಾರಲ್ಲೂ ಆಸಕ್ತಿ ಲಕ್ಷ್ಮೀಶ ಲಕ್ಷ್ಮಿಯಲ್ಲೇ ತನ್ನ ಮನಸ್ಸನ್ನೂ ಜಗತ್ತಿನ ಸೃಷ್ಟಿ ಕೈಂಕರ್ಯದಲ್ಲಿ ಅವಳು ಮಾಡ್ತಾ ಇರುವ ಸಾಕಾರಕ್ಕೆ ತನ್ನ ಒಡೆತನದ ಭಾರವನ್ನ ಸರಿಯಾಗಿ ಹೊರುವವನಾಗಿ ನಿಂತಿದ್ದಾನೆ ಸತತ ಸುಖವ ಸತತ ನಿರಂತರ ತುಂಬಿಕೊಂಡವ ಸುಖ ಅರಣವ ಅರಣವ ಅಂದರೆ ಸಮುದ್ರ ಅಂತರ್ಥ ಸತತ ಸುಖರಣವ ನಿರಂತರ ಸುಖದ ಕಡಲಾಗಿ ನಿಂತವನು ಹುಣ್ಣಿಮೆಗೆ ಇರುತ್ತೆ ಅಮಾವಾಸ್ಯೆಗೆ ಇಳಿಯತ್ತೆ ಒಬ್ಬರ ಇಳಿ ಇಳಿತಗಳೆಲ್ಲ ನಮ್ಮಲ್ಲಿ ಉಂಟಾಗುವ ಹಾಗೆ ಯಾಕೋ ಹೋದ ತುಂಬಾ ಆನಂದವಾಗಿದ್ದ ಈ ಬಾರ ಯಾಕೋ ಅಂತ ನಮ್ಮ ನಿಮ್ಮ ನಡುವೆ ಇರುವ ಸುಖ ಇಳಿತಕ್ಕಂತೆ ಆತನ ಜೀವನದಲ್ಲಿ ಯಾವುದೇ ಘಟನೆಯಿಂದ ಅವನ ಸುಖವನ್ನ ಅಳಿಯುವಂತಹದ್ದೆಲ್ಲ ಸತತವಾದ ಸುಖದಿಂದ ತುಂಬಿದವ ಅಂತಹ ಜಯ ಕಂಜಾಕ್ಷ ಕಂ ನೀರಿನಲ್ಲಿ ಜುಹ ಕಮಲದಂತಹ ಅಕ್ಷಿಣಿ ಕಣ್ಣುಗಳಿಂದ ತುಂಬಿದವನು ಅದಕ್ಕೆ ಕಂಜಾಕ್ಷ ಜಯ ಜನನೀಕರ ಪಾಶ ಸುಬದ್ಧ ನವನೀತ ಶರಣ ನವನಿತವನ ಅಪಹರಿಸಿದ್ದ ಪರಿಣಾಮವಾಗಿ ತಾಯಿಯ ಕೈಗಳ ಕೈಗಳಲ್ಲಿದ್ದ ಹಗ್ಗಗಳಿಗೆ ಪಾಶ ಸುಬದ್ಧ ತಾನೇ ಕಟ್ಟಿಕೊಂಡ ಅಂತ ತಾಯಿಯ ಕೈಯಲ್ಲಿದ್ದ ಹಗ್ಗ ತಾನೇ ಸುಬದ್ಧ ಬಂಧಿತನಾದ ಅವಳು ಕಟ್ಟಲಿಕ್ಕೆ ಪ್ರಯತ್ನ ಪಟ್ಲು ಆದ್ರೆ ಕಟ್ಟಿ ಹಾಕುದು ಅಂತ ನೋಡಿದ್ಯಾ ಮಾತೇ ಆದ್ರೆ ಅವನಾಗಿ ಕಟ್ಟಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಯಾವಾಗ ಭಕ್ತಿಯಿಂದ ಆತನನ್ನ ಶರಣ್ಣ ಆದರೆ ಆಗಮಿಗೆ ಸಾಧ್ಯ ಆಯ್ತು ಅನ್ನುವ ಕಥೆಯನ್ನು ಎರಡಂಗುಲ ಕಮ್ಮಿ ಆಗಿತ್ತು ಎರಡಂಗುಲ ಕಮ್ಮಿ ಆಗಿತ್ತು ಈ ಮನೇಲಿ ಇದ್ದ ಎಲ್ಲ ಹಗ್ಗಗಳನ್ನು ತಂದು ಸೇರಿಸಿದಾಗಲೂ ಎರಡು ಅಂಗುಲ ಕಮ್ಮಿ ಆಗ್ತಿತ್ತು ಅಂದ್ರೆ ಉಳಿದ ವಸ್ತುಗಳಿಗಿಂತ ಉಳಿದ ವಸ್ತುಗಳ ಬಗ್ಗೆ ವೈರಾಗ್ಯ ಇತ್ತು ಕೃಷ್ಣನಲ್ಲಿ ಅನನ್ಯವಾದ ಭಕ್ತಿ ಇತ್ತು ಆದರೆ ಕಟ್ಟಿ ಹಾಕಬಲ್ಲೆ ಅನ್ನೋ ಒಂದು ಅಜ್ಞಾನ ಇತ್ತು ಯಾವಾಗ ಅದನ್ನು ಅವಳು ಒಪ್ಪಿಸಿದ್ಲೋ ನಾನು ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನ ನೀನೇ ಕಟ್ಕೊಳ್ಬೇಕಪ್ಪ ಅಂತ ಯಾವಾಗ ಎಚ್ಚರ ಬಂತು ಆ ಕ್ಷಣದಲ್ಲಿ ಅವಳ ಹಗ್ಗಗಳ ಅವನ ಹಗ್ ಅವಳ ಕೈಯಲ್ಲಿದ್ದ ಹಗ್ಗಗಳಿಂದ ತಾನೇ ಗಂಟು ಹಾಕಿಸಿಕೊಂಡು ನಿಂತ ಇದು ಭಗವಂತ ತೋರಿದ ತನ್ನ ಲೀಲೆಗಳಲ್ಲಿ ತಿಳಿಯುವ ಪ್ರಮೇಯ ಕೇವಲ ಲೀಲೆಯನ್ನು ಹೇಳುವುದು ಹೇಳುವುದು ಹೇಳುವುದು ಅಂತ ಅನ್ನೋದು ಮುಖ್ಯ ಅಲ್ಲ ಲೀಲೆಯ ಫಲ ಏನು ಲೀಲೆಯ ಸೂಚನೆಯೇನು ಲೀಲೆಯಿಂದ ನಾವು ಕಲಿಯಬೇಕಾದ ಪಾಠ ಏನು ಅವನು ಲೀಲೆಯಿಂದ ಮಾಡಿಯೇ ಮಾಡುತ್ತಾನೆ ಅವನು ಅದನ್ನು ಅವತ್ತೆ ಆವತ್ತೂ ಆಗೋಯ್ತಿ ಇವತ್ತಾಕ್ಬೇಕು ಅಂತ ನಮ್ಮಲ್ಲಿ ಪ್ರಶ್ನೆ ಕೇಳಿದ್ರೆ ಅದಕ್ಕೋತ್ತರ ತತ್ವದ ರೂಪದಿಂದ ಏನೋ ಒಂದು ಅಂಶವನ್ನು ಅದು ಹೊಸದಾಗಿಡ್ತಾನೆ ಇರುತ್ತೆ अनुभव अर्थव कुड़ा प्रतियोगस्ता अल का अर्थवू कूड़ा विशिष्टवा बालक्रीडन परजय भू िमर वंद पद पदपद्ेश काय भो दिजपत्पित मिभोनम ಬಾಲಕ್ರೀಡನ ಪರ ಬಾಲಕ್ರೀಡನ ಹುಡುಗನಂತೆ ಅಂದರೆ ಬಾಲ್ ಬಾಲ್ಯದಲ್ಲಿ ಮಕ್ಕಳು ಏನೆಲ್ಲ ಮಾಡ್ತಾವು ಅದನ್ನು ಮಾಡುವಂತೆ ಅವನು ಕಾಣಿಸಿಕೊಳ್ಳುತ್ತಾನೆ ಬಾಲ ಕ್ರೀಡನ ಪರ ಕ್ರೀಡನ ಅಂದರೆ ಆಟ ಅದರಲ್ಲೇ ತತ್ಪರ ಮಕ್ಕಳಂತೆ ಆಡ್ತಾ ಇರ್ತಾನೆ ಆದರೆ ಅದರಲ್ಲಿ ಎಲ್ಲ ಮೆಚುರಿಟಿನೂ ಇರುತ್ತೆ ಎಲ್ಲಾ ರೀತಿಯ ಪಕ್ವತೆ ತುಂಬಿ ತೊಳುಕ್ತಾ ಇರುತ್ತೆ ಅವನು ಕ್ರೀಡೆ ಮಾಡಿದ್ರೂ ಅದು ಪರದೆ ಆಗಿರುತ್ತೆ ಫೂಲ್ ಆಗಿರಲ್ಲ ಅದು ನೋಡಲಿಕ್ಕೆ ಆನಂದ ಕೊಡುತ್ತೆ ರೂಪದಲ್ಲಿ ಲೋಕದಲ್ಲಿ ಬೇರೆ ಯಾರೂ ಮಾಡಲಿಕ್ಕೆ ಸಾಧ್ಯವಿಲ್ಲದಷ್ಟು ಅನುಭವವನ್ನು ಅದು ಕೊಡುವಂತದ್ದಾಗಿರುತ್ತೆ ಅದರಿಂದಾಗಿ ಬಾಲ ಇನ್ನೊಂದು ಮುಖದಿಂದ ಯೋಚನೆ ಮಾಡಿದ್ರೆ ಬಲದಿಂದ ಕೂಡಿದವನಾಗಿ ಬಲ ತುಂಬಿದ್ರೆ ಬಾಲ ಸರಿಯಾಗಿ ಊಹಿಸ್ಲಿಕ್ಕೆ ಬಂದರೂ ಊಹಾ ಪೋಹ ಪಟುರ್ಬಾಲ ಅಂತ ಏನಾಗಬೇಕು ಅನ್ನೋದನ್ನು ಸರಿಯಾಗಿ ಊಹಿಸೋದಕ್ಕೆ ತಕ್ಕಂತೆ ಕಾರ್ಯಾಚರಣೆಯನ್ನು ಕಾರ್ಯತತ್ಪರತೆಯನ್ನು ಕೊಡುವವನು ಒಬ್ಬ ಬಾಲ ಅಂತಿದ್ದಾನೆ ಬಾಲ ಅಂದ್ರೆ ಬರೀ ಎರಡಡಿ ಉದ್ದದ ಒಂದು ಶರೀರ ಅಂತ ಅರ್ಥ ಅಲ್ಲ ಬೆಳೆದಿಲ್ಲದ ನಮಗೆ ಬೆಳಿಯುವಂತೆ ಕಾಣುವ ಶರೀರದಲ್ಲಿ ಇರುವವನು ಅಂತ ಮಾತ್ರ ಅರ್ಥ ಅಲ್ಲ ಆ ಶರೀರದಲ್ಲಿ ಅವನು ಇಲ್ವೇ ಇಲ್ಲ ಶರೀರ ಅವನಿಗೆ ಇಲ್ ತಾನೆ ಬೆಳೆಯುವುದು ಯಾವುದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಆಗಿದೆಯೋ ಅದು ಬೆಳೆಯುತ್ತೆ ಇನ್ನು ಸ್ವತಃ ಜ್ಞಾನಾನಂದಪೂರ್ಣನಾದ್ರಿಂದಾಗಿ ಬೆಳೆದಂತೆ ಕಾಣಿಸಿಕೊಳ್ತಾನೆ ಆದ್ರಿಂದಾಗಿ ಆ ಬೆಳೆಯುವುದು ಅನ್ನೋದು ಕೂಡ ಕ್ರೀಡೆಯಂತೆ ಲೀಲೆಗಾಗಿ ತೋರುವವನು ಜಯಭೂತ್ವಂ ಜಯ ಗೆಲುವಾಗಲಿ ಕ್ರೀಡೆಯಿಂದಲೇ ಎಲ್ಲವನ್ನೂ ಕೂಡ ಅನಾಯಾಸವಾಗಿ ನಡೆಸುವ ನಿನ್ನ ಗೆಲುವಿನ ಹಾದಿಗೆ ತಡೆಗೋಡು ಗೋಡೆ ಒಡ್ಡುವವರು ಯಾರು ವಿಭೋ ಜಯಭೋ ಭೋ ಅನ್ನೋದು ಸಂತೋಷದಿಂದ ಆತನ ಎತ್ತರವನ್ನು ಪರಿಗಣಿಸಿ ಕರೆಯುವ ಒಂದು ಸಾಂಸ್ಕೃತಿಕ ಪದ್ಧತಿ ಭೋ ತ್ವ ನೀನು ಮುನಿವಾರ ವಂದಿತ ಪದಪದ್ಮೇಶ ಮುನಿಗಳಲ್ಲಿ ಶ್ರೇಷ್ಠರಾದವರು ಕೂಡ ನಿನಗೆ ತಲೆಬಾಗಿ ನಿನ್ನ ಪದಕಮರಗಳಲ್ಲಿ ಅತ್ಯಂತ ಪ್ರೀತಿಯಿಂದ ನಿನ್ನನ್ನು ಒಪ್ಪಿಸಿಕೊಳ್ ನಿನ್ನಲ್ಲಿ ಒಪ್ಪಿಸಿಕೊಳ್ತಾರೆ ಹಾಗಾಗಿ ಆ ಗೋಪಿಯರು ಕೃಷ್ಣನ ಅನ್ಯನ್ಯವಾಗಿ ದೈವಿ ಭೋಗದ ಹಿನ್ನೆಲೆಯಲ್ಲಿ ಜೀವದ ಸಂಗಾತಿಯಾಗಿ ಕೃಷ್ಣನನ್ನು ಆಯ್ಕೆ ಮಾಡಿಕೊಂಡ್ರೆ ಇತ್ತ ಮುನಿಗಳು ಕೂಡ ತಮ್ಮ ಅಂತರಂಗದ ಗೆಳೆಯನನ್ನಾಗಿ ಅತ್ಯಂತ ಎತ್ತರದ ರಕ್ಷಣಾ ವ್ಯವಸ್ಥೆಯ ಶಕ್ತಿಯನ್ನಾಗಿ ಅಂದರೆ ತಮಗೆ ರಕ್ಷಣೆ ಬೇಕು ಅಂತ ಬಯಸುವುದಲ್ಲ ಜಗತ್ತನ್ನ ಎಲ್ಲವನ್ನೂ ಕಾಲಕಾಲಕ್ಕೆ ನೀನು ಕಾಪಾಡುವನು ಅಂತ ಅವನಿಗೆ ತಲೆಬಾಗಿ ಅವನ ಚರಣಕಮಲಗಳಿಗೆ ಘಟ್ಟಿಸಿದ್ದಾರೆ ಕಾಳಿಯ ಫಣಿಫಣ ಮರ್ದನ ಜಯಭೋ ಮತ್ತೆ ಅವನನ್ನು ಇರುವ ಗುಣಗಳಿಂದಲೇ ತೂತಿಸಿ ನಮ್ಮ ನಾಲಿಗೆಯನ್ನು ಶುದ್ಧ ಮಾಡಿಕೊಳ್ಳುವ ಬಗೆಯನ್ನು ತೋರಿಸ್ತಾ ಇದ್ದಾರೆ ಕಾಳಿಯ ಫಣಿಫಣ ಮರ್ದನ ಎರಡು ನಾಲಿಗೆಯಿಂದ ಕೂಡಿದವನಾಗಿ ವಿಶ್ವವನ್ನು ಒಡ್ಡಿದ್ದ ಸಮಾಜದಲ್ಲಿ ಆ ಎರಡು ನಾಲಿಗೆಯ ಅವನ ಮುಖವಾಡವನ್ನ ಕಳಚಿ ಅವನ ವಿಷವನ್ನು ಆ ಸರೋವರದಿಂದ ಆ ಮಡುವಿನಿಂದ ಹೊರಗೆಡಹಿ ಅಹಂ ತಲೆಯಲ್ಲಿ ಮೂಡಿದ್ದ ಅಹಂಕಾರ ತಾನೀಗಾಗಲೇ ಹೊರಕ್ಕೆ ಚೆಲ್ಲಿದ್ದ ಆ ವಿಷದ ಅಪಾಯವನ್ನ ತಪ್ಪಿಸಿ ಇಡೀ ಊರನ್ನು ಪ್ರಾಣಿ ಪಕ್ಷಿ ಕೂಡ ರಕ್ಷಿಸಿದ ಕಾಳಿಯ ತಲೆಯ ಮೇಲಿದ್ದ ಮಣಿಯನ್ನ ತನ್ನ ಸುಂದರವಾದ ಕಾಲ್ಬೆರಳ ತುದಿಯಿಂದ ಘಟ್ಟಿಸಿ ನೆತ್ತಿಯಲ್ಲಿ ಅಡಗಿದ್ದ ಎಲ್ಲಾ ಅಮಲನ್ನು ಅಡರಿಸಿದ ಕೆಳಗಿಳಿಯುವಂತೆ ಮಾಡಿದ ಮರ್ದನ ಆದ್ರೆ ಕೊಲ್ಲಿಲ್ಲ ಯಾಕಂದ್ರೆ ಕೊಲ್ಲಿಕ್ಯವಾದ ವ್ಯಕ್ತಿ ಅಲ್ಲ ಈ ಸದ್ಯಕ್ಕೆ ಅವನ ಇರುವ ಸ್ಥಿತಿಗತಿಗಳಲ್ಲಿ ಈ ಕ್ಷಣದಲ್ಲಿ ಒಂದು ಅಪರಾಧ ನಡೆದದ್ದನ್ನ ಮನ್ನಿಸುವುದೇ ಅವನ ಅಪೇಕ್ಷೆಯಾಗಿತ್ತು ಆದ್ರಿಂದಾಗಿ ಮರ್ದಿಸಿದ ಹೊರತು ಅವನನ್ನು ಅವನನ್ನು ಕೊಲ್ಲ ಅಲ್ಲಿಯ ಹೆಣ್ಮಕ್ಳೆಲ್ಲ ಬಂದು ಕೇಳಿಕೊಳ್ತಾರೆ ಇತ್ಯಾದಿ ಸುಂದರವಾದ ಕಥೆ ಭಾರತದಲ್ಲಿದೆ ಜಯಭೂ ದ್ವಿಜಪತ್ನರ್ಪಿತ ಅರ್ಪಿತಂ ಅನ್ನಂ ಅತ್ಸಿ ಓ ವಿಭೋ ವಿಭು ಅಪೂರ್ವವಾದ ಒಂದು ಶಬ್ದ ವಿವಿಧ ಪ್ರಕಾರವಾಗಿ ಯಾರು ಹುಟ್ಟಿ ಬರ್ತಾನೋ ಅವನು ವಿಭು ವಿವಿಧ ಪ್ರಕಾರವಾದ ಸೃಷ್ಟಿಯನ್ನು ಯಾರು ಮಾಡ್ತಾನೋ ಅವನು ವಿಭು ಎಲ್ಲದರಲ್ಲೂ ಅದರದ್ದೇ ಆದ ವೈಶಿಷ್ಟ್ಯವನ್ನು ಉಳಿಸಿ ಯಾರು ಸೃಷ್ಟಿ ಮಾಡ್ತಾನೋ ಅವನು ವಿಭು ಏನು ಮಾಡಿದ್ರು ಅದು ಅತ್ಯಂತ ಅಚ್ಚರಿಕರವಾದ ವಿಚಿತ್ರವೆನಿಸುವಂತಹ ಸ್ಥಿತಿಯಲ್ಲೇ ಅದು ಇರುತ್ತೆ ಆದ್ಮೇಲೆ ಅವನು ವಿಭು ವಿವಿಧ ರೀತಿಯಿಂದ ಸೃಷ್ಟಿ ಅನ್ನುವುದು ಒಂದಕ್ಕಿಂತ ಒಂದು ಬೇರೆ ಒಂದರ ಕಾಪಿ ಮತ್ತೊಂದಲ್ಲ ಆದ್ರೆ ಒಂದು ಲಿಂಕ್ ಇರುತ್ತೆ ಒಂದು ಸಂಬಂಧ ಇರುತ್ತೆ ಆದ್ರೆ ನೂರಕ್ಕೆ ನೂರು ಒಂದೇ ತರದ ಪ್ರಾಡಕ್ಟ್ ಅಂತ ಅನ್ನೋದು ಇಲ್ಲ ಆದ್ರಿಂದಾಗ ಅವನು ವಿಭು ಈ ವಿಭೂ ಶಬ್ದ ಅನ್ನೋದು ಎಷ್ಟು ರೀತಿಯಿಂದ ಬೇಕಾದ್ರೂ ತೆರ್ಕೊಳ್ಳುವ ಶಬ್ದ ಹೇ ವಿಭೋ ನೀನು ಅನ್ನಂ ಅತ್ಸಿ ಅನ್ನ ಊಟ ಮಾಡ್ತಿ ಓ ಇದು ಹೊಸ ಸಂಗತಿ ನನ್ಗೆ ಗೊತ್ತಿರಲಿಲ್ಲ ಅಲ್ಲಪ್ಪಾ ಮಾನುಷೀಮ್ ತನುಮಾಶ್ರಿತಂ ಶಾರೀರಿಕವಾಗಿ ಆತನಿಗೆ ಬೆಳವಣಿಗೆ ಇಲ್ಲ ಆ ಬೆಳವಣಿಗೆಗಾಗಿ ಅನ್ನ ಬೇಕಿಲ್ಲ ಈ ಎಲ್ಲ ಸಂಗತಿಗಳನ್ನ ತಿಳಿದು ಕೂಡ ಈ ಅನ್ನವನ್ನು ತಿಂತಾನೆ ಅಂದ್ರೆ ಏನರ್ಥ ಅನ್ನ ತಿನ್ಬೇಕು ಅನ್ನೋ ಆಸೆ ಇದ್ದದ್ದಲ್ಲ ದ್ವಿಜಪತ್ನರ್ಪಿತ ಅ ಅನ್ನಂ ಅತ್ಸಿ ಆ ಋಷಿಗಳ ಮಡದಿಯರು ಋಷಿಗಳು ಯಜ್ಞದಲ್ಲಿ ಕೊಡಬೇಕು ಅಂತ ಸಿದ್ಧಪಡಿಸಿದ ಹವಿಷ್ಯ ಅನ್ನವನ್ನ ಸ್ವತಃ ಅತಿಥಿಯಾಗಿ ಬಂದ ಜಗನ್ ಜಗದೊಡೆಯನಾದ ಯಜ್ಞ ಯಜ್ಞಪತಿಯಾಗಿ ಯಾರನ್ನ ಆವಾಹನೆ ಮಾಡಿ ಆರಾಧನೆ ಮಾಡಿ ಅವರನ್ನ ಸಂತೋಷ ಪಡಿಸ್ತೇವೋ ಅವರೇ ನೇರವಾಗಿ ಬಂದಾಗ ಅಲ್ಲಿ ಭಗವಂತನ ಪೂಜಕರು ಅಂತ ಅವರನ್ನ ಗೌರವಿಸಬೇಕಾದದ್ದು ಅತ್ಯಂತ ಮುಖ್ಯ ಕರ್ತವ್ಯ ಆ ಅತ್ಯಂತ ಸರಳರು ಅತ್ಯಂತ ಸಾಧುಗಳು ಅತ್ಯಂತ ಆ ಪ್ರಾಮಾಣಿಕವಾದ ತತ್ವಜ್ಞಾನವನ್ನು ಹೊಂದಿದವರೇ ಆದರೆ ಕೆಲವೊಮ್ಮೆ ಮಾಡುವ ಕಾರ್ಯ ಅವರಲ್ಲಿ ಒಂದು ಹಿರಿತನದ ಭಾವವನ್ನು ಹುಟ್ಟಿಸಿ ಅವರ ಮಾನಸಿಕವಾದ ತುಮುಲಗಳನ್ನೆಲ್ಲ ಪರಿಹರಿಸ್ಲಿಕ್ಕೆ ಘಟನೆಯನ್ನು ಕೂಡ ಅವ್ರು ಗುರುತಿಸ್ಲಿಕ್ಕೆ ಆಗುದಿಲ್ಲ ಆದ್ರಿಂದ ಕೃಷ್ಣ ಬಂದ ಅಂತ ಗೊತ್ತಾದ ಮೇಲೂ ಆ ಹೆಣ್ಮಕ್ಳಿಗಿಂತ ಮುಂಚೆ ಗೊತ್ತಾದ ಅವರಿಗೇನೆ ಆದ್ರೆ ಅವ್ರು ಬೈದು ಈ ಕೃಷ್ಣನೂ ಹೀಗೆ ಇವರು ಹೀಗೆ ಏನಂದ್ರೂ ನಿಯಮ ಪಾಲನೆ ಆಗ್ಬೇಕು ಅಂತ ಅಷ್ಟೇ ಆ ನಿಯಮ ಪಾಲನೆಯಿಂದ ಆಗಬೇಕಾದ ಸೌಖ್ಯ ಯಾರಿಗೆ ಆ ಬೆನಿಫಿಟ್ಸ್ ಅನ್ನು ಯೋಚನೆ ಮಾಡುವುದೇ ಇಲ್ಲ ಶಾಸ್ತ್ರ ಅದು ಹೀಗೆ ಹೇಳಿದೆ ಹಾಗೆ ಮಾಡ್ಬೇಕು ಅದು ಹೇಳಿರುತ್ತೆ ಎಷ್ಟೋ ಸಲ ಹೌದು ಕೆಲವು ಮಾತುಗಳನ್ನ ಹೇಳಿರುತ್ತೆ ಆದರೆ ಅದು ಪ್ರಸಂಗದಿಂದ ಅರ್ಥ ಮಾಡ್ಕೊಳ್ಬೇಕು ನಿಮ್ಗೆ ಗೊತ್ತಿರುವ ಪದಗಳಿಂದ ಅದಕ್ಕೆ ಅರ್ಥ ಒಂದು ಮತ್ತೆ ಅದರ ಸಾಮಾನ್ಯವಾದ ತಾತ್ಪರ್ಯವನ್ನ ತಿಳಿದು ಕರ್ತವ್ಯವನ್ನು ನಿರ್ವಹಿಸಿದ ಯಾವುದೇ ಕರ್ಮಾಂಗಗಳು ಕೂಡ ವಿಶೇಷ ಫಲವನ್ನು ಕೊಡುತ್ತೆ ಅನ್ನೋದನ್ನು ತಿಳಿಸುವುದಕ್ಕೋಸ್ಕರ ಅವರ ಕೈಯಿಂದ ಆಹಾರವನ್ನು ಸ್ವೀಕರಿಸಿ ನೀವು ಮಾಡುವ ಯಜ್ಞದಲ್ಲಿ ಭಗವಂತನ ಎಚ್ಚರ ಇರಬೇಕು ಅದು ಕೇವಲ ಅಗ್ನಿಯಲ್ಲಿ ಮಾತ್ರ ದೇವರಿರುವುದು ಅನ್ನುವ ಭಾವನೆ ಅಲ್ಲ ನಾವು ಕಾಣುವ ಪ್ರತಿಯೊಂದು ಸಂಗತಿಯಲ್ಲೂ ಅವನ ಅಸ್ತಿತ್ವ ಇದೆ ಅನ್ನುವ ಅರಿವು ಬರಬೇಕು ಸ್ವತಃ ಅತಿಥಿಯಾಗಿ ಒಬ್ಬ ಬಂದಾಗ ಅವನನ್ನು ದೂರೀಕರಿಸಿ ಏನೇ ಸಂಭ್ರಮವನ್ನು ಆಚರಿಸುವುದರಲ್ಲೂ ಕೂಡ ಲಾಭ ಇಲ್ಲ ಅನ್ನುವುದನ್ನ ತಿಳಿಸುವ ನಿಟ್ಟಿನಲ್ಲಿ ಅವರಿಗೆ ಅವರ ಕೈಯಿಂದ ಆಹಾರವನ್ನ ಸ್ವೀಕರಿಸದೆ ಅವರ ಮಡದಿಯರ ಕೈಯಿಂದ ಆಹಾರವನ್ನ ಗೋಗಳಿಗೂ ಮಕ್ಕಳಿಗೂ ತನಗೂ ಸ್ವೀಕರಿಸಿ ಯಜ್ಞದಲ್ಲೂ ದೊಡ್ಡ ಅನಾಹುತ ಆಯಿತು ಅಂತನ್ನುವ ಭ್ರಮೆ ಹುಟ್ಟುವ ಹಾಗ ಆಯ್ತು ಅದು ವಸ್ತುತ ಅವರನ್ನು ಉದ್ಧರಿಸಿದ್ದು ವಿಪ್ರತ್ವ ಮಾತ್ರೋ ಅಂತಂದ್ರೆ ಆ ಹೆಣ್ಮಕ್ಕಳು ಆ ಹೆಣ್ಣು ವಿಪ್ರ ಪತ್ನಿಯರ ಕೈಯಲ್ಲಿ ಭಗವಂತ ಪದಾರ್ಥವನ್ನು ನೇರವಾಗಿ ಸ್ವೀಕರಿಸಿ ತೃಪ್ತನಾದ ಅನ್ನವನ್ನ ಸ್ವೀಕರಿಸಿದವರಾಗಿದ್ದಾರೆ ನೀನು ವಿವಿಧಾ ಸೃಷ್ಟಿಯಲ್ಲಿ ತೊಡಗಿದವನು ನೆನಪಿರಬೇಕಾದ ಇದೇ ಕಾರಣಕ್ಕೆ ಅಂತ ಹೀಗೆ ಅದರ ವೈಶಿಷ್ಟ್ಯವನ್ನು ನಿರೂಪಣೆ ಮಾಡಿದರು ಅನನ್ಯವಾದ ಪ್ರೀತಿಯಿಂದ ನಾವು ಭಗವಂತನಿಗೆ ಏನೇ ಅರ್ಪಿಸಿದ್ರು ಕೂಡ ಅದು ಅವನಿಗೆ ಮುಟ್ಟಿಯೇ ಮುಟ್ಟತ್ತೆ ನಮಗೆ ಮುಟ್ಟಿಸುವ ಕಾಳಜಿ ಇಲ್ಲ ಅಥವಾ ಅದು ನಮ್ಮ ಪಾದದಲ್ಲಿ ಬಂದ್ರೇ ಅಥವಾ ನಮ್ಮ ಕಣ್ಣ ಮುಂದೆ ಅದರ ಫಲವನ್ನು ಕಂಡ್ರೇನೆ ನಾವು ನಂಬುದು ಅಂತ ಹೇಳುವವರಿಗೆ ಈ ಸಂಗತಿಗಳು ಇನ್ನೊಂದು ಸ್ವಲ್ಪ ದಿವಸವರನ್ನ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರುತ್ತೆ ಒಳಗೆ ಬರಲಿಕ್ಕೆ ಆದ್ರಿಂದಾಗಿ ಈ ಪ್ರಸಂಗ ಬಂದಾಗ ಅತಿಥಿಗಳಾಗಿ ಯಾರು ಯಾವಾಗ ಹೇಗೆ ಬೇಕಾದ್ರೂ ನಮ್ಮನ್ನ ಸೇರ್ಕೊಳ್ಬಹುದು ಅಂತ ಸ್ಥಿತಿಯಲ್ಲಿದ್ದ ಆ ಋಷ್ಯಗಳನ್ನು ನೆನೆದು ನಮ್ಮ ಕಾಲವನ್ನು ಸಿದ್ಧಿಸಿಕೊಳ್ಬೇಕು ಅವರಿಗೆ ಈ ತರಹದ ನೆನಪು ಕೆಡುವುದು ಅಸಾಧ್ಯ ಆಗುವುದು ಅಂತ ಇಲ್ಲ ಆದರೆ ಲೋಕದ ನಿಯಮವನ್ನು ಯಾವತ್ತು ಕೂಡ ಮೀರ್ಲಿಕ್ಕೆ ಹೋಗದೇ ಇರುವ ಕಾರಣ ಅದನ್ನ ಮತ್ತೆ ಎರಡು ವಿಭಾಗಗಳಾಗಿ ನೋಡುವ ಹಾಗೆ ಈ ಕಥೆ ನಮ್ಮನ್ನು ಪ್ರೇರಿಸುತ್ತೆ ನಮಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ ಶ್ರೀಹರಿ ಪ್ರತಾಪ್